ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಇದರಚುವಲ್ ಕವಿಬುಲ್ ಚಚೊರಿದುಜ್ಯುರ ಆಕಾಶವು ಒಡೆದು ಸೀಳಾಗುವಾಗ ನಕ್ಷತ್ರಗಳು ಚದರಿ ಹೋಗುವಾಗ ಸಮುದ್ರಗಳು ಭೇದಿಸಲ್ಪಡುವಾಗ ಮತ್ತು ಸಮಾಧಿಗಳು ತೆರೆಯಲ್ಪಡುವಾಗ ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಮುಂದೆ ಕಳುಹಿಸಿದ ಮತ್ತು ಹಿಂದೆ ಬಿಟ್ಟಿರುವ ಕರ್ಮಗಳೇನೆಂಬುದು ತಿಳಿದು ಬರುವುದು ಓ ಮಾನವ ಆ ನಿನ್ನ ಕರುಣಾಮಯಿ ಪ್ರಭುವಿನ ಬಗ್ಗೆ ನಿನ್ನನ್ನು ಮೋಸ ಕೊಳಪಡಿಸಿದ ವಸ್ತು ಯಾವುದು ಅಲ್ಲೇ ಸೂರಸಿಮ್ಮ ಅವನು ನಿನ್ನನ್ನು ಸೃಷ್ಟಿಸಿದನು ನಿನ್ನನ್ನು ನಕಶಿಕಾಂತ ಸರಿಪಡಿಸಿದನು ನಿನ್ನನ್ನು ಸಂತುಲಿತಗೊಳಿಸಿದನು ತಾನಿಚ್ಚಿಸಿದ ರೂಪದಲ್ಲಿ ನಿನ್ನನ್ನು ಜೋಡಿಸಿ ರಚಿಸಿದನು ಖಂಡಿತ ಅಲ್ಲ ವಾಸ್ತವದಲ್ಲಿ ನೀವು ಕರ್ಮ ಫಲವನ್ನು ಅಲ್ಲಗಳೆಯುತ್ತೀರಿ ವಸ್ತುತಃ ನಿಮ್ಮ ಮೇಲೆ ಕಾವಲುಗಾರರು ನಿಯುಕ್ತರಾಗಿರುವರು ಗೌರವಾನ್ವಿತ ಬರಹಗಾರರು ನಿಮ್ಮ ಪ್ರತಿಯೊಂದು ಕೃತ್ಯವನ್ನೂ ಬಲ್ಲವರು ನಿಸ್ಸಂದೇಹವಾಗಿಯೂ ಸಜ್ಜನರು ಪರಮ ಸುಖದಲ್ಲಿರುವರು ಮತ್ತು ಖಂಡಿತವಾಗಿಯೂ ದುಷ್ಕರ್ಮಿಗಳು ನರಕಾಗ್ನಿಯಲ್ಲಿರುವರು ಪ್ರತಿಫಲದ ದಿನ ಅವರು ಅದರೊಳಗೆ ಪ್ರವೇಶಿಸುವರು ಿವೀನ್ ಮತ್ತು ಅದರಿಂದ ಕಂಡಿತ ಮಾಯವಾಗಲಾರರು ಜೊರೋ ಕೆಮಯೌ ಮುಜ್ಜೀನಿ ತುಮ್ ಅೌ ಮುಜ್ಜೀ ಪ್ರತಿಫಲದ ಆ ದಿನ ಏನೆಂಬುದು ನಿಮಗೇನು ಗೊತ್ತು ಹೌದು ಪ್ರತಿಫಲದ ಆ ದಿನ ಏನೆಂಬುದು ನಿಮಗೇನು ಗೊತ್ತು ೌಮಇಿಲ್ಲಿ ಅದು ಯಾರು ಯಾರಿಗೂ ಏನನ್ನೂ ಮಾಡಲು ಸಾಧ್ಯವಾಗದ ದಿನ ಅಂದು ಸರ್ವ ಸರ್ವಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿರುವುದು